ಇವನಿಗೂ ಹಾಗೆ ಹೇಳಿಬಿಟ್ರೆ ವಿವಾಹದೊಳಗೆ ನಮಗೂ ಕನ್ಯಾ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಸರ್ವ ಕನ್ಯಾರ್ಥೆ ವರಪೂಜಾರ್ ಅರ್ಥ ವರದಕ್ಷಿಣಾರ್ಥೆ ಅಕ್ಷತಾನ್ ಸಮರ್ಪಯೂನ್ ಕೈಯಲ್ಲಿ ಎಷ್ಟು ಅಕ್ಷತಾ ಕೊಟ್ಟು ಹೋದ್ರೆ ನಾನು ಮಾತ್ರ ದೇವತೆಗಳು ಎಲ್ಲದಕ್ಕೂ ಅಕ್ಷತೆ ಕೊಟ್ಟರೆ ಸಾಕು ಇವನಿಗೂ ಅಷ್ಟೇ ವರದಕ್ಷಿಣೆ ಅದನ್ನೆಲ್ಲ ನಮಗೆ ತರಲಿಕ್ಕಾಗಿಲ್ಲ ಸಕಲ ವರದಕ್ಷಣಾರ್ಥೆ ವರೋಪಚಾರಥೆ ಅಕ್ಷತಾನ್ ಸಮರ್ಪ ಐದು ಸಾಲ ಅಕ್ಷತೆ ಕೊಟ್ಟು ಹೋಗ್ತಾ ಮಾಡ್ಲಿ ಅದಿಲ್ಲ ದೇವತೆಗಳ ಬಗ್ಗೆ ಮಾತ್ರ ಅನಾಗರ ಇದಾಗಬಾರದು ದೇವತೆಗಳ ಅವರ ವೇದ ಮಂತ್ರಗಳನ್ನ ಪಠನ ಮಾಡಿದಾಗ ಎಲ್ಲ ಕಡೆಗೂ ಸನ್ನಿಹಿತರಾಗುವ ಶಕ್ತಿ ಅವರಲ್ಲಿಂಟು ಅವರು ಮಹಾನುಭಾವರು ನಿರಂತರದಲ್ಲಿ ಭಗವಂತನ ಉಪಾಸನೆಯನ್ನು ಮಾಡುವಂಥವರು ಪರಮ ಭಗವದ್ ಭಕ್ತರು ಪರಮಾತ್ಮನ ಅಧಿಷ್ಠಾನರು ಇವರಲ್ಲಿದ್ದೇ ದೇವರು ನಮಗೆ ಅನುಗ್ರಹವನ್ನು ಮಾಡುವವನು ನಮ್ಮ ದೇಹ ಇಂದ್ರಿಯ ಪಂಚಮಹಾಭೂತಗಳನ್ನು ನೇಮನ ಮಾಡುವಂತಹ ಮಹಾನುಭಾವರಿವರು ಅನ್ನುವ ಒಂದು ಶ್ರದ್ಧೆ ಬುದ್ಧಿ ನಮ್ಮಲ್ಲಿ ಇರಬೇಕು ಇರಬೇಕಿಷ್ಟೇ ಅಲ್ಲ ಆ ಶ್ರದ್ದೆಯಿಂದಾಗಿ ನಾವು ಅವರ ಹತ್ತಿರ ಪೂಜೆಯನ್ನು ಮಾಡುವುದಕ್ಕೆ ವಿಶೇಷವಾಗಿ ಉಪಾಸನೆಯನ್ನು ಮಾಡುವುದಕ್ಕೆ ನಾವು ಅವರ ಹತ್ತು ಧಾವಿಸಿ ಹೋಗುವಂತೆ ಆಗಬೇಕು ಅವರಿಂದ ದೂರ ಸರಿದು ಹೋಗಬಾರದು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನ ನಾವು ಗಾಯತ್ರಿಯಲ್ಲಿ ಪರಮಾತ್ಮನಿಗೆ ಮಾಡಬೇಕಾಗಿದೆ ಏನಂತ ನಹ ಧಿಯ ದೇವಸ್ಥಾನ ವಿಷಯ ನಹ ಧಿಯ ಪ್ರೀ ಅಂದ್ರೆ ಇಂದ್ರಿಯಗಳು ಧಿ ಅಂದ್ರೆ ಜ್ಞಾನ ಜ್ಞಾನೇಂದ್ರಗಳು ಧಿ ಅಂದ್ರೆ ಕರ್ಮ ಅಂತೂ ಅರ್ಥ ಇದೆ ಧಿ ರೀತಿ ಕರ್ಮ ನಾಮ ಕರ್ಮೇಂದ್ರಿಯಗಳು ಜ್ಞಾನ ಹಾಗೂ ಕರ್ಮ ಎಂಬ ಎರಡೂ ಅರ್ಥಗಳು ಧಿ ಶಬ್ದಕ್ಕೆ ಇದ್ದರಿಂದ ಜ್ಞಾನ ಇಂದ್ರಿಯಗಳು ಕರ್ಮ ಜನಕವಾದ ಕರ್ಮೇಂದ್ರಿಯನ್ನು ಶಬ್ದದಿಂದ ನಾವು ತೆಗೆದುಕೊಂಡಾಗ ನಹಾ ಧಿಯ ದೇವಸ್ಯ ನನ್ನ ಜ್ಞಾನೇಂದ್ರಿಯ ಹಾಗೂ ಕರ್ಮೇಂದ್ರಿಯಗಳನ್ನ ನೇಮನ ಮಾಡತಕ್ಕಂತಹ ಯಾವ ತತ್ವಾಭಿಮಾನಿ ದೇವತೆಗಳುಂಟೋ ಅಂತಹ ದೇವಸ್ಯ ವಿಷಯೇ ಅವರ ವಿಷಯದಲ್ಲಿ ನಹ ಧಿಯ ಪ್ರಚೋದಯ ನನಗೆ ಆದರ ಬುದ್ಧಿಯನ್ನು ಕೊಡು ಶ್ರದ್ಧೆಯನ್ನು ಕೊಡು ಎಲ್ಲಿ ದೇವತೆಗಳು ಎಲ್ಲಿ ದೇವರು ಅಂತನ್ನುವಂತಹ ನಾಸ್ತಿಕ್ಯ ಬುದ್ಧಿಯನ್ನು ಕೊಡಬೇಡ ನಹ ದೇವಸ್ಥೆ ವಿಷಯೇ ನಹಾ ಝಿಯೋ ದೇವಸ್ಯ ವಿಷಯ ನನ್ನ ಇಂದ್ರಿಯಾಭಿಮಾನಿ ದೇವತೆಗಳು ಅದರಂತೆ ಪಂಚಮಹಾಭೂತಾದಿಗಳಿಗೆ ಅಭಿಮಾನಿಗಳಾದ ದೇವತೆಗಳ ವಿಷಯದಲ್ಲಿ ನಹಾ ಝಿಯ ಪ್ರಚೋದಯ ನನ್ನ ಬುದ್ಧಿಯನ್ನ ನೀನು ಪ್ರೇರಿಸು ಆದರ ಬುದ್ಧಿಯನ್ನು ಕೊಡು ಅಂತ ಭಗವಂತನಲ್ಲಿ ನಾವು ಕೇಳಿಕೊಳು ಇದೇನು ಹೇಳ್ತೀರಿ ಪ್ರಾರ್ಥನೆ ಯಾವಾಗ ಗಾಯತ್ರಿ ಮಂತ್ರದಲ್ಲಿ ಜಪ ಮಾಡುವಾಗ ಜಪ ಯಾವಾಗ ಮಾಡುವುದು ಶ್ರದ್ಧೆ ಇದ್ರೆ ಆಸ್ತಿ ಇದ್ರೆ ಅವನು ಜಪ ಮಾಡ್ತಾನೆ ಮತ್ತೆ ಶ್ರದ್ಧೆ ಇದ್ದುದಕ್ಕಾಗಿಯೇ ಜಪ ಮಾಡ್ತಾ ಇರ್ತಾನೆ ಮತ್ತೆ ಶ್ರದ್ಧೆ ಕೊಡುವಂತೆ ಯಾಕೆ ಕೇಳಬೇಕು ಆಮೇಲೆ ಶ್ರದ್ಧೆ ಇಲ್ಲದೆ ಇದ್ದವನು ಜಪನೇ ಮಾಡುವುದಿಲ್ಲ ಶ್ರದ್ಧೆ ಇದ್ದವನಿಗೆ ಇದ್ದೇ ಇರುತ್ತದೆ ಅದನ್ನು ಕೇಳೋದೇನು ಹಾಗೆ ಅವರ ಹೊರಗೆ ಪ್ರಾರ್ಥನೆ ಮಾಡಿದರೆ ಅಡ್ಡಿ ಇಲ್ಲ ಗಾಯತ್ರಿ ಮಂತ್ರದಲ್ಲಿ ಪ್ರಾರ್ಥನೆ ಮಾಡುವುದು ಶ್ರದ್ಧೆಗಾಗಿ ಎನ್ನುವುದು ಹೇಗೆ ಶ್ರದ್ಧೆ ಇಲ್ಲದೆ ಜಪ ಇಲ್ಲ ಜಪದಲ್ಲಿ ಜಪ ಪ್ರಾರ್ಥನೆ ಮಾಡದೆ ಶ್ರದ್ಧೆ ಇಲ್ಲ ಅಂತಾಗತ್ತಲ್ಲ ಹಾಗೆ ಅಭಿಪ್ರಾಯವಲ್ಲ ಎರಡು ಮೊದಲನೇದಾಗಿ ಮೊನ್ನೆ ದಿವಸ ನಾನು ಹೇಳಿದಂತೆ ನನಗೆ ಶ್ರದ್ಧೆ ಇದ್ದರೂ ನಹ ನಮ್ಮೆಲ್ಲರಿಗೆ ಶ್ರದ್ದೆ ಬರಬೇಕಾಗಿದೆ ನಹಾದೇವಸ್ಥೆ ವಿಷಯ ನಹಾಜಿಯ ಪ್ರಚೋದಯ ನನಗೆ ಶ್ರದ್ದೆ ಇದೆ ನಾನೇನೋ ಪೂಜೆ ಮಾಡಬೇಕು ಅಂತ ಹೊರಟ್ರೆ ಮನೆಯಲ್ಲಿ ಅನುಕೂಲ ಇರೋದಿಲ್ಲ ಸುತ್ತಮುತ್ತಲಿದ್ದವರು ತೊಂದರೆ ಕೊಡ್ತಾರೆ ಇದೇನು ಮಾಡಿಕೊಂಡು ಕೂಡ್ತಾ ಇದ್ದೀರಿ ಅಂತ ಬೈತಾರೆ ಹಾಗಾಗಬಾರದು ನನಗೆ ಶ್ರದ್ಧೆ ಇದ್ದಿದ್ದರಿಂದ ನಾನು ಜಪ ಮಾಡಿದರು ಊದವರಿಗೆ ಶ್ರದ್ಧೆ ಇರಲಿ ಎನ್ನುವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂತ ಹೇಳುವುದಕ್ಕೆ ನಹ ಅಂತ ಬಹುವಚನ ಒಂದು ಎರಡನೇದಾಗಿ ನನಗೆ ಶ್ರದ್ಧೆ ಇದೆ ಬಹಳ ಸ್ವಲ್ಪ ಇದೆ ಏನೋ ಒಂದು ಸ್ವಲ್ಪ ಶ್ರದ್ಧೆ ಇದೆ ಅನ್ನೋದಕ್ಕೆ ಜಪ ಮಾಡ್ತಾ ಇದ್ದೇನೆ ಆದ್ರೆ ಈ ಶ್ರದ್ಧೆ ಬೆಳೀಲಿ ಈ ಆಸ್ತಿ ಬೆಳೀಲಿ ಶ್ರದ್ಧಾ ಆಸ್ತಿಕ್ ಅದು ಎಷ್ಟು ಬೆಳೆದ್ರೂ ಕಡಿಮೆ ಅದಕ್ಕೆ ಒಂದು ಕಡೆಗೆ ಹೇಳ್ತಾರೆ ಯಾದವಾರ ಕೇಳ್ತಾ ಇರುವಾಗ ಅನುಭವಾರೂಢವಾಗಬೇಕು ಅಂತ ಹೇಳ್ತಾರೆ ಅನುಭವಾರೂಢವಾಗುವುದು ಅಂದ್ರೆ ಏನು ಭಗವಂತನಲ್ಲಿ ಏಕಕಾಲದಲ್ಲಿ ಅಣುತ್ವ ಮಹತ್ವಗಳಿವೆ ಪರಮಾತ್ಮ ಪರಮಾಣುವಿಗಿಂತಲೂ ಅಣು ಹೌದು ಆಕಾಶಕ್ಕಿಂತಲೂ ಮಹತ್ವದು ಏಕಕಾಲದಲ್ಲಿ ಅಣೂ ಹೌದು ಮಹತ್ವ ಇದು ಹೇಗೆ ಅನ್ನೋ ಸಂದೇಹ ಬರದೇ ಇದ್ದಂತೆ ಯಾವನ ಮನಸ್ಸಿನಲ್ಲಿ ದೃಢವಾಗಿ ಭಗವಂತನ ಬಗ್ಗೆ ನಿಶ್ಚಯವಾಗತ್ತೆ ಅಂತಹ ವ್ಯಕ್ತಿಗೆ ಆ ತತ್ವ ಇದು ಅನುಭವಾರೂಢವಾದಂತೆ ಆ ರೀತಿಯಾಗಿ ಆಗಬೇಕು ಹೀಗೆ ವಾಯುದೇವರಿಗೆ ಎಲ್ಲಾ ವಿಷಯಗಳೂ ಅನುಭವಾರೂಢವಾಗಿವೆ ಅವರಿಗೆ ವೇದಗಳು ಬೇಕಾಗಿಲ್ಲ ದಟ್ಟ ಇನ್ನುಳಿದವರಿಗೆ ಅವರವರ ಯೋಗ್ಯತೆಯ ಪ್ರಕಾರ ಒಂದೋ ಎರಡೋ ತತ್ವಗಳು ಅದು ಯಾವಾಗೋ ಅನುಭವಾರೂಢವಾಗುತ್ತೆ ಇಷ್ಟು ಬೇಗ ಆಗುವುದಿಲ್ಲ ಆದ್ದರಿಂದ ಶ್ರದ್ಧೆ ಆಸ್ತಿಕ್ತ ಇವುಗಳಿಗೆ ಒಂದು ಲಿಮಿಟೇಷನ್ ಇಲ್ಲ ಅದು ಹಾಗೇ ಬೆಳೀತಾ ಹೋಗೋದೇ ಅದು ಅಪರೋಕ್ಷ ಜ್ಞಾನ ಆಗುವವರಿಗೆ ಮೋಕ್ಷದವರೆಗೆ ಅಷ್ಟು ಶ್ರದ್ಧೆ ಅಸ್ತಿಕ್ಷಗಳು ಬೆಳೆಯಬೇಕು ಅನ್ನುವುದಕ್ಕಾಗಿಯೂ ಸ್ವಲ್ಪ ಅಸ್ತಿಕ್ಷ ಶ್ರದ್ದೆ ಇದ್ದಂತಹ ವ್ಯಕ್ತಿ ಹೆಚ್ಚಿನ ಅಸ್ತಿಕ್ತ ಬುದ್ದಿಗಾಗಿ ಪ್ರಾರ್ಥನೆ ಮಾಡುವುದು ಇದು ಎರಡು ಈ ರೀತಿಯಾಗಿ ನಾವು ಕೇಳಿಕೊಳ್ಳುವುದು ಮೂರನೆಯದಾಗಿ ಬಂದತ್ತು ಉಳಿಯಬೇಕಲ್ಲ ಎದಿದಂ ಜ್ಞಾನಮೂರ್ಜಿತಂ ಜನ್ಮಾಂತರ ದೇವೇಶ ಮಾಭೂತ ಪರೀಕ್ಷಯ ಏನು ಜ್ಞಾನ ಬಂದಿದೆ ಏನು ತಿಳುವಳಿಕೆ ಬಂದಿದೆ ಇದು ಈ ಜನ್ಮಕ್ಕೆ ಬಂದದ್ದು ಜನ್ಮ ಜನ್ಮಾಂತರಕ್ಕೂ ಹೋಗುವುದು ಬೇಡ ಈ ಜನ್ಮದಲ್ಲೇನೋ ದೇವರು ಮಧ್ಯಾಚಾರ್ಯರು ಶಾಸ್ತ್ರ ವೇದಗಳು ಬುದ್ಧಿ ಬಂದಿದೆ ಜನ್ಮಾಂತರದಲ್ಲಿ ಮಹಾನ್ ಎಲ್ಲವನ್ನೂ ನಿಂದೆ ಮಾಡುವಂತಹ ಒಂದು ದೌರ್ಭಾಗ್ಯ ಬಂದು ಆ ತರಹದ ಘೋರ ಪ್ರಸಂಗ ಬರುವುದು ಬೇಡ ಅಂತಹ ಪ್ರಸಂಗಕ್ಕೆ ಕಾರಣವಾದ ಪಾಪಗಳನ್ನು ನನ್ನಿಂದ ಮಾಡಿಸಬೇಡ ಅಂತ ದೇವರಿಗೆ ಕೇಳು ನನಗೆ ಶ್ರದ್ಧೆಯಿದ್ದರೂ ಸುತ್ತಲಿದ್ದವರಿಗೆ ಶ್ರದ್ಧೆ ಬರಲಿ ಅಂತ ಒಂದು ನನ್ನ ಶ್ರದ್ಧೆಯೇ ಬೆಳೆಯಲಿ ಅಂತ ಎರಡು ಇದ್ದ ಶ್ರದ್ಧೆ ಉಳಿಯಲಿ ಅಂತ ಮೂರು ಈ ಕಾರಣಕ್ಕಾಗಿ ಭಗವಂತನಲ್ಲಿ ನಾವು ಈ ದೇವತೆಗಳ ಭಗವಂತನ ವಿಷಯದಲ್ಲಿ ಶ್ರದ್ದೆಯನ್ನ ಪ್ರಾರ್ಥನೆ ಮಾಡುವುದು ಉಚಿತವೇ ಅನ್ನೋದನ್ನ ನಾವು ತಿಳಿಯುದು ಇನ್ನ ಅಂತಹ ದೇವತೆಗಳ ಬಗ್ಗೆ ಶ್ರದ್ಧೆ ಮಾತ್ರ ಇರುತ್ತದೆ ಕೆಲವರಿಗೆ ಆದ್ರೆ ಕೆಲಸ ಏನಾಗುವುದಿಲ್ಲ ಎಲ್ಲಾ ದೇವತೆಗಳ ಮೇಲೆ ದೇವರ ಮೇಲೆ ವಿಶ್ವಾಸ ಇರುತ್ತದೆ ಶ್ರದ್ಧೆ ಇರುತ್ತದೆ ನಾವು ಒಂದೇನಾದ್ರೂ ಹೇಳಿಕ್ ಹೋದ್ರೆ ನಮಗಿಂತ ಹತ್ತು ಮಾತ್ರ ನಮಗೆ ಉಪದೇಶ ಮಾಡ್ತಾರೆ ಅಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಆದ್ರೆ ಕೆಲಸ ಒಂದು ಮಾಡುವುದಿಲ್ಲ ಒಂದು ದಿವಸ ಏನಪ್ಪ ಆಚಮನೆ ಮಾಡುವುದಿಲ್ಲ ಸಂಧ್ಯಾ ಇಲ್ಲ ದೇವರ ಪೂಜೆ ಇಲ್ಲ ಯಜ್ಞ ಇಲ್ಲ ಯಾಕೆ ಇಲ್ಲ ಎಲ್ಲಾ ದೇವತೆಗಳಿದ್ದಾರೆ ದೇವರಿದ್ದಾನೆ ಶ್ರದ್ಧೆ ಇದೆ ಅಷ್ಟೇ ಅಲ್ಲ ಯಾರಾದರೂ ದೇವತೆಗಳಿಲ್ಲ ಅಂದ್ರೆ ವಾಕ್ಯಾರ್ಥ ಮಾಡಿ ದೇವತೆಗಳಿದ್ದಾರೆ ಅಂತ ಸಾಧನೆ ಮಾಡಿ ತೋರಿಸ್ತಾನೆ ಎಲ್ಲ ಮಾಡ್ತಾನೆ ಏನು ಕರ್ಮ ಮಾಡ್ತಾನೆ ಮನೆಯಲ್ಲಿ ಇಲ್ಲ ಕಾನಪೂರ್ಣ ಭ್ರಷ್ಟ ಯಾವ ಆಚಾರ ಇಲ್ಲ ಏನು ಅವರು ಉಪದೇಶ ಕೇಳಿ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ ಪಾಪ ಏಕಾದಶಿ ಉಪವಾಸ ಮಾಡ್ತಿರ್ತಾರೆ ಶ್ರಾದ್ದ ಮಾಡ್ತಾರೆ ಪೂಜೆ ಮಾಡ್ತಾರೆ ಎಲ್ಲ ಮಾಡ್ತಿರ್ತಾರೆ ಇವನ ಮನೆಯಲ್ಲಿ ನೋಡಿದ್ರೆ ಏನಿಲ್ಲ ಫೈವ್ ಹೋಟೆಲ್ ಒಳಗೆ ಇರ್ಕೊಂಡು ಆರಾಮ ಊಟ ಮಾಡ್ಕೊಂಡು ಸುಖವಾಗಿರ್ತಾನೆ ಅಲ್ಲಪ್ಪ ಮತ್ತು ಮಡಿ ಮೈಲಿಗೆ ನೈವೇದ್ಯ ಬೇಕಾದಷ್ಟು ನೀನೇ ಉಪದೇಶ ಮಾಡಿದೀನಿ ನೀನೇ ಹೋಟೆಲ್ ಒಳಗೆ ತಿಂತೀಯಲ್ಲ ಒಂದು ನೈವೇದ್ಯ ಇಲ್ಲ ಯಾರು ನೈವೇದ್ಯ ಮಾಡಿರ್ತಾರೆ ಅಲ್ಲಿ ಮುಸಲ್ರು ಅದನ್ನೆಲ್ಲ ತಿಂತೀಯಲ್ಲ ನೀನು ಹೇಳೋದಕ್ಕೆ ಶಾಸ್ತ್ರ ಮಾಡುವುದಕ್ಕಿಲ್ಲ ಹೀಗಾಗಬಾರದು ದೇವತೆಗಳ ಬಗ್ಗೆ ಬರೀ ನಮಗೆ ತಿಳುವಳಿಕೆ ಬಂದ್ರೆ ಪ್ರಯೋಜನ ಆ ದೇವತೆಗಳ ಪ್ರೀತ್ಯರ್ಥವಾದ ಕರ್ಮಗಳನ್ನ ಮಾಡಬೇಕು ಬರೀ ಉಪದೇಶ ಮಾಡಬಾರದು ಬರೀ ತಿಳಿಯಬಾರದು ತಿಳಿದಂತ ನಡೆಯುವೆ ಆ ತರಹದ ಕರ್ಮಗಳು ನಮ್ಮಿಂದ ನಡೆಯಲಿ ಅಂತನ್ನುವುದಕ್ಕಾಗಿಯೂ ಮತ್ತು ದೇವರಿಗೆ ಕೇಳಿಕೊಳ್ಳಬೇಕು ನಾವು ಏನಂತ ನಹ ಧಿಯ ಪ್ರತಿ ಧಿಯ ಪ್ರಚೋದಯ ಧೀ ಅಂದ್ರೆ ದೇವತೆಗಳು ದೇವ ಶಬ್ದ ಬಿಟ್ಬಿಡೋಣ ಬಹಳ ಸಲ ಆಯ್ತಲ್ಲ ಧಿ ಶಬ್ದಕ್ಕೆ ದೇವತೆಗಳು ಅಂತ ಅರ್ಥ ಯಾಕೆ ಅಂದರೆ ಧ್ಯಾನ ಮಾಡುತ್ತಾರೆ ಆದ್ದರಿಂದ ದೇವತೆಗಳು ಛಾಂದ್ರೋಗ್ಯೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ ಬಗ್ಗೆ ಹೇಳ್ತಾ ಇರುವಾಗ ಉಪನಿಷತ್ತು ಹೇಳುತ್ತದೆ ಆ ಪೃಥ್ವೀ ದೇವತೆ ಹೇಗಿರ್ತಾಳೆ ಅಂದ್ರೆ ಅದಕ್ಕೆ ಅರ್ಥ ಬರೀತಾರೆ ವಿದೇಶತೀರ್ಥರು ಝಾಯತೀವ ನ ಬಹುಭಾಷಿಣಿ ಮಿತಭಾಷಿಣಿ ಇತ್ಯರ್ಥ ದೇವತೆಗಳು ಹರಟೆ ಬಹಳ ಹೊಡೆಯುವುದಿಲ್ಲ ಅದರೊಳಗೆ ವಾಯುದೇವರಂತೂ ಪ್ರಲಾಪಸ್ಸ ವರ್ಜನಾ ಬಹಳ ಮಾತೇ ಆಡೋದಿಲ್ಲ ಮಾತಾಡಿದರು ಅಂದ್ರೆ ನೂರಾರು ಪ್ರಮಾಣಗಳ ಪುಷ್ಟಿ ಇದ್ದಂತಹ ಮಾತನ್ನೇ ಆಡೋದು ಭಗವಂತನ ಗುಣಗಾನವನ್ನೇ ಮಾಡೋದು ಇಲ್ಲದಿದ್ರೆ ಮಾತಾಡೋದೇ ಇಲ್ಲ ಎರಡೇ ಸುಮ್ಮನೆ ಹರಟೆ ಹೊರಟಿ ಸುಮ್ಮನೆ ಹೀಗೆ ಮಾತಾಡ್ತಾ ಕೂಳ್ತಿದ್ವಿ ಅಂತ ಎಂದಿಗೂ ಹೇಳುವವರಲ್ಲ ಅದನ್ನ ಮತ್ಯಾರ ಹತ್ರ ಅದು ಏನ್ ಮಾಡ್ತಯ್ಯೆ ಹೀಗೆ ಮಾತಾಡ್ತಾ ಇದ್ದೆ ಶ್ರೀಮದಾಚಾರ ಹತ್ರ ಯಾವಾಗೇ ಹೋಗಿರ್ ನೀವು ಏನೋ ಹೀಗೆ ಮಾತಾಡ್ತಾ ಕುಳಿತಿದ್ದೆ ಅಂತ ಹೇಳೋದೇ ಇಲ್ಲ ದೇವತೆಗಳು ಹಾಗೆ ಹೇಳೋದಿಲ್ಲ ಅದಕ್ಕೆ ಹೇಳುತ್ತಾರೆ ಧ್ಯಾಯತೀವ ಹೇಗೆ ಧ್ಯಾನ ಮಾಡುವ ವ್ಯಕ್ತಿ ಏಕಾಗ್ರ ಮನಸ್ಸಿನಿಂದ ಧ್ಯಾನ ಮಾಡುತ್ತಾನೋ ಹಾಗೆ ಇಡೀ ಅವರ ಜೀವನವೇ ಧ್ಯಾನ ರೂಪವಾಗಿರುತ್ತದೆ ಭಾಷಣ ಬಹಳ ಸ್ವಲ್ಪ ಅತ್ಯಲ್ಪ ಭಾಷೆಗಳು ದೇವತೆ ಎಷ್ಟು ಅನಿವಾರ್ಯವೋ ಅಷ್ಟು ವ್ಯವಹಾರ ಎಲ್ಲ ಭಗವಂತನ ವಿಷಯದಲ್ಲಿ ಬೇಕಾದಷ್ಟು ಮಾತಾಡ್ತಾರೆ ಸ್ತೋತ್ರ ಮಾಡ್ತಾರೆ ಎಲ್ಲ ಮಾಡ್ತಾರೆ ವ್ಯವಹಾರದಲ್ಲಿ ಮಾತ್ರ ಅನಿವಾರ್ಯ ಅಂದ್ರೆ ವ್ಯವಹಾರದ ಮಾತಾಡೋದು ಇಲ್ಲ ಮಾತಾಡೋದು